ಎರಡು ಸೀಮಾಂತ ಕರ್ಮ ಮಧ್ಯಾಹ್ನವಾಗಿ ಜಾವುವು ಕಳೆಯುತ್ತಾ ಬಂದಿದೆ ಮೂರನೇ ಜಾವುವೆಂದು ಸೂರ್ಯನು ತನ್ನ ಪ್ರಚಂಡ ಕಿರಣಗಳನ್ನು ಉಪಸಂಹಾರ ಮಾಡಿದ್ದಾನೆ ಬೆಳಗಿಂದ ಮೋಡ ಮುಸುಕಿ ಸಂಕ್ರಮಣದಂತಿದ್ದ ದಿನವೂ ಈಗ ಕುಂಚ ಹೊತ್ತಿನಿಂದ ತಿಳಿಯಾಗಿದೆ ಆದರೂ ಸುತ್ತಲೂ ದಿಗಂತದ ಕಡೆಗೆ ಮೋಡಗಳ ಹಬ್ಬವು ಬಲವಾಗಿದೆ ಮೋಡಗಳು ಮಾಯಾವಿಯಂತೆ ಸೂರ್ಯನೊಡನೆ ಕಣ್ಣು ಮುಚ್ಚಾಳೆಯಾಟ ಮಾಡುವಂತಿದೆ ದೇವರಾತನಿಗೆ ಹಿಂದಿನ ರಾತ್ರಿ ಕಂಡ ದೃಶ್ಯದ ಯೋಚನೆ ಮಾಧ್ಯಾಹ್ನಿಕ ಕರ್ಮಗಳನ್ನೇ ಮುಗಿಸಿ ಭೋಜನವನ್ನು ಪೂರೈಸಿಕೊಂಡು ಬಂದಿದ್ದೇನೆ ಸಣ್ಣ ಚೌಕವನ್ನು ಭುಜದ ಮೇಲೆ ಹಾಕಿಕೊಂಡು ಮಂಡಿ ಮಡಿಪಂಚೆಯಲ್ಲಿ ಅಂಗಳದ ಮಗ್ಗುಲ ನೆರಳದಲ್ಲಿ ಓಡಾಡುತ್ತಿದ್ದಾನೆ ಸಣ್ಣ ಚಳಿ ಧಾವಳಿಯನ್ನೇಕೆ ಹೊದ್ದುಕೊಳ್ಳಬಾರದು ಎಂದು ಅಡಕಲೆಯು ಬಾಯಲ್ಲಿ ಕರಗುತ್ತಿದೆ ಅಡಕೆ ಅಡಿಕೆಯ ಎಲೆಯು ಅಡಕೆಲೆಯು ಬಾಯಲ್ಲಿ ಕರಗುತ್ತಿದೆ ಅನ್ಯಮನಸ್ಕನಾಗಿ ಅಡಕಲೆಯನ್ನು ಅಗೆಯುತ್ತಿದ್ದಾನೆ ಇನ್ನೇನು ಹೆಂಡತಿಯೊಬ್ಬರುಗಳು ಅವಳೊಡನೆ ಮುಂದೆ ಹುಟ್ಟುವ ವಿಚಾರವಾಗಿ ಮಾತನಾಡಬೇಕು ಈಗ ಸದ್ಯದ ಗರ್ಭಿಣಿ ಮಾಡಬೇಕಾದುದೇನು ಮುಂದೆ ತಾಯಿಯಾಗಿ ಮಾಡಬೇಕಾದುದ್ದೇನು ಎಲ್ಲವನ್ನೂ ಹೇಳಬೇಕು ಎಂದು ಯೋಚಿಸುತ್ತಿದ್ದಾನೆ ಅರೆಗಣ್ಣು ಮುಚ್ಚಿ ಮಹತ್ಮ ಮಾಡುತ್ತಿರುವ ಯೋಚನೆಯಲ್ಲಿ ಶಿಷ್ಯನೊಬ್ಬನು ಬಂದು ನಿಂತದನ್ನು ಆಚಾರ್ಯನು ಗಮನಿಸಲಿಲ್ಲ ಇನ್ನೂ ಕೊಂಚ ಹೊತ್ತಾಯಿತು ಎನ್ನುವುದರೊಳಗಾಗಿ ಆಚಾರ್ಯರಿಗೆ ಏನು ಸಮಯ ಎನ್ನುತ್ತಾ ಭಾರ್ಗವನ್ನು ಒಳಗೆ ಬಂದನು ದೇವರಾತನಿಗೆ ಭಾರ್ಗವನ್ನು ಬರುವುದು ಹೊಸತೇನೂ ಅಲ್ಲ ಆದರೆ ಆ ದಿನ ಆತನಿಗೆ ಆ ಬರುವಿಕೆ ಬೇಕಾಗಿರಲಿಲ್ಲ ಹಾಗೆಂದು ಬಂದವನನ್ನು ಸ್ವಾಗತಿಸಿದ ತಟ್ಟನೆ ಆ ತಿರುಗಿದನು ಮುಖವು ಎಂದಿನಂತೆ ಮಂದಹಾಸ ಪ್ರಸನ್ನವಾಯಿತು ಆದರೂ ಆತನಿಗೂ ಏನೋ ಬಾಯಿಂದ ಮಾತು ಹೊರಡಲಿಲ್ಲ ಬಹುಶಃ ಮುಂದಿನ ಮಗನ ಯೋಚನೆ ಬಲವಾಗುತ್ತೆಂದು ತೋರುತ್ತದೆ ಬಂದಾತನನ್ನು ಸುಮ್ಮನೆ ದಿಟ್ಟಿಸಿ ನೋಡುತ್ತಿದ್ದನು ಭಾರ್ಗವನು ಮತ್ತೆ ಕೇಳಿದನು ಏನು ಆಚಾರ್ಯರು ಯಾವುದೋ ಲೋಕದಲ್ಲಿದ್ದಾರೆ ಎನ್ನುವ ಎನ್ನುವ ಆಗಿದೆ ಬಾಯಿಂದ ಏನು ಮಾತೇ ಮಾತು ಬರಲಿಲ್ಲ ದೇವರಾತನು ನಕ್ಕನು ಹೌದು ಭಾರ್ಗವರು ಬಂದಾಗ ಬನ್ನಿ ಎಂದು ಉಪಚಾರ ಮಾಡದೇ ನಾನು ಎದುರಿಗೆ ಇದ್ದರೂ ಇಲ್ಲದಂತೆಯೂ ಇಲ್ಲದಂತೆಯೇ ತಾನೇ ಆದರೆ ನಿಜ ಹೇಳಬೇಕಾದರೆ ನಿಮ್ಮ ಭವ್ಯವಾದ ಆಕಾರ ಅದಕ್ಕೆ ತಕ್ಕಂತೆ ಹುಟ್ಟು ಹೊಡೆದು ಒದಿರುವ ಜೊತೆಗೆ ನೀವು ಬಂದಿರುವ ವೈಖರಿ ಇವುಗಳನ್ನು ಕಂಡು ಬೆರಗಾಗಿ ಹೋದೆ ಮಾತು ಹೆದರುಕೊಂಡಂತೆ ಎಲ್ಲಿಯೋ ಓಡಿ ಹೋಗಿತ್ತು ಅದನ್ನು ಹಿಡಿದು ತರಲು ಹೋಗಿತ್ತು ಬುದ್ಧಿಯು ಹತ್ತಲಾಗಿ ಅಷ್ಟು ಇತ್ತಲಾಗಿ ಅಷ್ಟು ಆಗಿ ಹೋಗಿತ್ತು ಅದೆಲ್ಲ ಇರಲಿ ಬನ್ನಿ ದಯಮಾಡಿಸಿ ಇಲ್ಲೇ ಕುಳಿತುಕೊಳ್ಳೋಣವೇ ನಡುಮನೆಗೆ ಹೋಗೋಣ ನಾನು ಕುದುರೆಯ ಗಾಡಿಯಲ್ಲಿ ಬಂದೆ ಆ ಗಾಡಿಯ ಗಡಗರ ಶಬ್ದ ಕೇಳಿಯೇ ನೀನು ಬಾಗಿಲಿಗೆ ಬಂದಿರಬಹುದು ಬರಬಹುದು ಎಂದಿದ್ದೆ ಬಾಗಿಲಿಗೆ ಬರಲಿಲ್ಲ ಏನೋ ವಿಶೇಷವಿರಬೇಕು ಎಂದುಕೊಂಡು ಒಳಗೆ ಬಂದೆ ಶಿಷ್ಯರಲ್ಲೊಬ್ಬಂದು ನನ್ನನ್ನು ಕಂಡು ಒಳಕೆ ಓಡಿ ಬಂದ ಇಗೋ ಅವನು ಇಲ್ಲೇ ನಿಂತಿದ್ದಾನೆ ನೀವು ಅವನನ್ನು ನೋಡೋದಾಗಿಲ್ಲ ಇದೆಲ್ಲವನ್ನು ನೋಡಿ ನಾನು ನೀವು ಇಲ್ಲಿಯೇ ಇದ್ದೀರೋ ಅಥವಾ ಲೋಕಾಂತರಗಳಿಗೆ ಸಂಯಮ ಮಾಡಿದ್ದೀರೋ ಎಂದು ಕೇಳಿದೆ ತಪ್ಪೇನಿಲ್ಲವಲ್ಲ ಭಾರ್ಗವರು ಏನೂ ಮಾಡಿದರೂ ತಪ್ಪಿಲ್ಲ ಆಗಿರುವಾಗ ತಪ್ಪು ಹುಡುಕುವುದು ತಾನೇ ಹೇಗೆ ಬನ್ನಿ ಹೋಗೋಣ ಎಂದು ದೇವರಾತನು ಅಲ್ಲಿಯೇ ನಿಂತಿದ್ದ ಶಿಷ್ಯನಿಗೆ ಕಣ್ಣಿಂದ ಏನೋ ಸೂಚಿಸಿ ಭಾರ್ಗವನನ್ನು ಕರೆದುಕೊಂಡು ನಡುಮನೆಗೆ ಹೋದನು ನಡುಮನೆಯಲ್ಲಿ ಕೃಷ್ಣಾರ್ೀನದಿಂದ ಶೋಭಿಸುವ ವೇತ್ರಾಸನಗಳು ಅದರಲ್ಲಿ ಇಬ್ಬರು ಕುಳಿತರು ಭಾರ್ಗವನು ವಿಜಯದ ಮಂದಹಾಸವನ್ನು ಬೀರುತ್ತಾ ಆಚಾರ್ಯರೇ ನಾನು ಈಗ ಬಂದಿರುವುದೇಕೆ ಹೇಳದಿರಾ ಎಂದು ಕೇಳಿದನು ಆಚಾರ್ಯನು ಅದೇ ರೀತಿಯಾದರೂ ವಿನಯವನ್ನು ಬಿಡದೆ ನಗುವನ್ನು ತಗುತ್ತಾ ನೀವು ಹೇಳಿದರೆ ನಾನೂ ತಿಳಿದುಕೊಳ್ಳುತ್ತೇನೆ ನಾನೇ ಬಂದು ನೋಡಬೇಕು ಎಂದಿದ್ದೆ ಅಷ್ಟರಲ್ಲಿ ನೀವೇ ಬಂದುಬಿಟ್ಟಿರಿ ಹಾಗೆ ನೀವು ಹೇಳುವುದು ಮೊದಲಾಗಲಿ ನಂತರ ನಾವನು ಹೇಳುವುದನ್ನು ಹೇಳುತ್ತೇನೆ ಎಂದನು ಭಾಗವನು ಹೇಳತೊಡಗಿದನು ಈ ದಿನ ಬೆಳಗ್ಗೆ ಎಲ್ಲ ಕ್ರಮಗಳನ್ನು ಮುಗಿಸಿಕೊಂಡು ಎಂದಿನಂತೆ ಅರಮನೆಗೆ ಹೋದೆ ಅಲ್ಲಿ ಆಗಬೇಕಾದ ಕಾರ್ಯಗಳೆಲ್ಲವೂ ಆದಮೇಲೆ ಮಹಾರಾಜರು ಏಕಾಂತವಾಗಿ ಕುಳಿತುಕೊಂಡು ಲೋಕಾಭಿರಾಮವಾಗಿ ಮಾತನಾಡತೊಡಗಿದರು ತಾನೂ ಆ ಸಮಯವನ್ನು ಸಾಧಿಸಿ ಅವರಲ್ಲಿ ಆಯ್ಕೆ ಮಾಡಿದೆ ನಮ್ಮ ಆಚಾರ್ಯರ ಮನೆಯಲ್ಲಿ ನಡೆಯಬೇಕಾಗಿದೆ ಅರಮನೆಯಿಂದ ಅವರ ಗೌರವಕ್ಕೂ ಅರಮನೆಯ ಗೌರವಕ್ಕೂ ತಕ್ಕಂತೆ ಏನಾದರೂ ನಡೆಯುವುದು ಒಳ್ಳೆಯದು ಎಂದೆ ಅವರು ನಮಗೆ ಗೊತ್ತೇ ಇಲ್ಲವಲ್ಲ ಎಂದು ಆಶ್ಚರ್ಯಪಟ್ಟರು ಆಚಾರ್ಯರ ಸ್ವಭಾವ ಸನ್ನಿಧಾನಕ್ಕೆ ಅಪರಿಚಿತವಾದದಲ್ಲ ಅವರು ನಿಶತೃಪ್ತರು ಏನು ಆಗಬೇಕಾಗಿದ್ದರೂ ಇದ್ದುದರಲ್ಲಿ ನಡೆಯಲಿ ಬೇಕಾದರೆ ದೇವರು ಕೊಟ್ಟು ಮಾಡಿಸಿಕೊಳ್ಳಲಿ ಎಂಬುವವರು ಆದರೆ ನಾವು ಆಗಿರುವುದಕ್ಕೆ ಆಗುವುದಿಲ್ಲ ಎಂದೇ ಕೂಡಲೇ ಮಹಾರಾಜರು ನೂರು ನಿಷ್ಕಗಳು ಹತ್ತು ಕೊಳಗ ಹಕ್ಕಿ ಹತ್ತು ಕೊಳಗ ಅಕ್ಕಿ ಅದಕ್ಕೆ ತಕ್ಕ ಸೋಪಸ್ಕರ ಎಲ್ಲವನ್ನು ಕಳುಹಿಸುವಂದು ಅಪ್ಪಣೆ ಮಾಡಿದರು ಅದು ಇವತ್ತು ನಾಳೆಯೊಳಗಾಗಿ ಬರಬಹುದು ಅದು ಬಂದಾಗ ನಮಗಿಕೆ ಎಂದು ಎಲ್ಲಾದರೂ ಹಿಂತಿರುಗಿಸಿ ಬಿಟ್ಟಿರಿ ಹಾಗೆ ಮಾಡಬೇಡಿ ಎಂದು ಹೇಳಿದು ಬಂದೆ ಸಮ್ಮತ ನಾನು ಮಾಡುವುದು ತಪ್ಪೇನೂ ಇಲ್ಲವಲ್ಲ ಆಚಾರ್ಯರು ನಕ್ಕು ಬಿಟ್ಟರು ಈಗಲೀಗ ಚೆನ್ನಾಯಿತು ನಾನು ಸೀಮಂತವನ್ನು ಆಡಂಬರವಾಗಿ ಮಾಡುವುದೋ ಅಥವಾ ವೈದಿಕ ಕರ್ಮ ಅದನ್ನು ಆದಷ್ಟು ನಿರ ನಿರಾಡಂಬರವಾಗಿ ಎಂದು ಯೋಚಿಸುತ್ತಿದ್ದೆ ಈಗ ರಾಜಸಹಾಯವು ಒದಗಿ ಬಂದು ಆಡಂಬರವೇವಾಗಿಯೇ ಮಾಡಬೇಕಾದುದ್ದಾಯಿತು ಆಗಲಿ ಹೇಳಿ ಹಾಗೂ ಮಾಡೋಣ ಎಂದನು ಭಾರತವನ್ನು ಮತ್ತೆ ಹೇಳಿದನು ನೀವು ಆಶ್ರಮವೊಂದನ್ನು ಕಟ್ಟಿಕೊಂಡು ಇರುತ್ತಿದ್ದರೆ ಆ ಮಾತು ಬೇರೆ ಆಗ ನಾನು ಆಶ್ರಮ ವಾಸಿಗಳಷ್ಟರಲ್ಲಿ ನಾನು ಆಶ್ರಮವಾಸಿಗಳಷ್ಟರಲ್ಲಿಯೇ ಆದಷ್ಟು ಸುಲಭವಾಗಿ ನೆರವೇರಿಸಿಕೊಳ್ಳಿ ಎಂದು ಹೇಳುತ್ತಿದ್ದೆ ಈಗ ರಾಜಧಾನಿಯಲ್ಲಿ ಅಗ್ರಹಾರಿಕರಾಗಿ ಇದ್ದುಕೊಂಡು ಏನೋ ಬಡವರ ಹಾಗೆ ನಿಮಿಷಕ್ಕೆ ನೀವು ಈ ಉತ್ಸವವನ್ನು ಆಚರಿಸಿದರೆ ನಾವೆಲ್ಲ ತಲೆ ತಗ್ಗಿಸಬೇಕಾಯಿತು ಅರೆಮನೆಯಲ್ಲಿ ನಡೆಯುವಷ್ಟು ವೈಭವವೂ ಬೇಡ ನಮ್ಮ ಅಂತಸಿಗೆ ತಕ್ಕ ಗೌರವ ಬೇಡವೆ ವೈದಿಕ ಕರ್ಮ ಲೋಕಾಡಂಬರವೇಕೆ ಎನ್ನುವರೇನು ಮನುಷ್ಯನು ಉತ್ಸವ ಪ್ರಿಯ ಅವನು ಯಾವ ಕೆಲಸ ಮಾಡಿದರೂ ಡೊಳ್ಳು ಬಡಿದ ಹಾಗೆ ಹತ್ತು ಜನಕ್ಕೆ ತಿಳಿಯಬೇಕು ಅಲ್ಲದೆ ವೇದದಲ್ಲಿಯೇ ಹೇಳಿಲ್ಲವೇ ಬೃಹದ್ವೇದೇವ ಬೃಹತ್ ವಿತಥೆ ಸುವೀರ ಸರಿ ಸರಿಯ ಸರಿ ಸರಿಯಾದ ಮಕ್ಕಳನ್ನು ಕಟ್ಟಿಕೊಂಡು ಸರಿ ಸರಿಯಾದ ಮಕ್ಕಳುಗಳನ್ನು ಕಟ್ಟಿಕೊಂಡು ಗಟ್ಟಿಯಾಗಿ ಮಂತ್ರ ಹೇಳಿ ಯಜ್ಞವನ್ನು ಮಾಡೋಣ ಎಂದು ಅದರಿಂದ ನಾನು ಹೇಳಿದ ಹಾಗೆ ಮಾಡಿ ಆಚಾರ್ಯನು ಭಾರ್ಗವನ ಮಾತನ್ನು ಒಪ್ಪಿಕೊಂಡ ಆ ರೀತಿಯನ್ನು ಮುಖಮುದ ಮುಖಮುದ್ರೆಯಲ್ಲೇ ಸೂಚಿಸುತ್ತಾ ರಾಜಪುರೋಹಿತರು ಶ್ರೀ ಭಾರ್ಗವ ಭಟ್ಟರು ಹೇಳುತ್ತಿರುವಾಗ ನಾನು ಇಲ್ಲವೆನ್ನುವುದಕ್ಕಾಗಿ ಕಾದೀತೆ ಆದರೆ ಸೀಮಂತದಲ್ಲಿ ನಾವು ಮಾಡಬೇಕಾದ ಕ್ರಿಯೆಯೆಲ್ಲ ಸಾಂಗವಾಗಿ ನಡೆಯಲೇ ಹೋಗಿದೆ ಸೀಮಂತವನ್ನು ಮಾಡಬೇಕೇ ಬಿಡಬೇಕೆ ಎಂಬುದು ಸಮಸ್ಯೆಯಾಗಿದೆ ಅದೇ ನಾನು ಯೋಚಿಸುತ್ತ ಯೋಚಿಸುತ್ತಿದ್ದುದು ಅದರಿಂದಲೇ ನೀವು ಬಂದಾಗ ಅಸಮಾಧಾನವಾಗಿದ್ದುದು ಎಂದರು ಹಾಗೆಂದರೆ ಆ ವೇಳೆಗೆ ಶಿಷ್ಯನು ಒಂದು ಅಸಂದಿಯ ಆಸಂದಿಯನ್ನು ತಂದಿಟ್ಟು ಅದರ ಮೇಲೆ ಮಡಿಧಾವಳಿಗಳನ್ನು ಒಂದು ಚೊಂಬು ನಾತೃಷ್ಣವಾದ ನೀರನ್ನು ನಾತ್ಯುಷ್ಣವಾದ ನೀರನ್ನು ತಂದಿಟ್ಟನು ಆಚಾರ್ಯನು ಮೊದಲು ಈ ಕಾರ್ಯವಾಗಲಿ ಎಲ್ಲವನ್ನು ಹೇಳುತ್ತೇನೆ ಎಂದನು ಅವರನ್ನು ಅವಸರಿಸಿದನು ಭಾಗವನ್ನು ಅಲ್ಲಿಯೇ ಬಚ್ಚಲಿನಲ್ಲಿ ಕೈಕಾಳು ತೊಳೆದು ಮಡಿಧಾವಳಿಗಳನ್ನು ಹುಟ್ಟುಕೊಂಡು ಹುಟ್ಟು ಹೊಡೆದು ಹೊಡೆದು ಆ ವೇಳೆಗೆ ಬಂದ ಫಲಾಹಾರವನ್ನು ಸ್ವೀಕರಿಸಿದನು ಆಚಾರ್ಯನಿಗೂ ರಾಜಪುರಹಿತರ ಬಲವಂತದಿಂದ ಫಲಾಹಾರ ಆಯಿತು ಬಿಸಿ ಹಾಲನ್ನು ಇಬ್ಬರೂ ಸೇವಿಸಿದರು ಮತ್ತೆ ಮಾತಿಗೆ ಆರಂಭವಾಯಿತು ಆಚಾರ್ಯನು ಇಂದಿನ ರಾತ್ರಿ ನಡೆದದ್ದನ್ನೆಲ್ಲ ಹೇಳಿದನು ನೋಡಿ ಭಾಗವರೇ ನಾನು ನನಗಿಂತ ಪ್ರಬಲನಾದ ಮಗುವನ್ನು ಪಡೆಯಬೇಕೆಂದು ಹೋಮ ಹವನಾದಿಗಳನ್ನು ಮಾಡಿದ್ದುದೂ ಆದರೆ ನಿನ್ನಿನ ದರ್ಶನದಂತೆ ಹುಟ್ಟುವವನ್ನು ಬ್ರಹ್ಮಜ್ಞನಾದರ ಗತಿಯನ್ನು ಯಾಜ್ಞ ಯಜ್ಞವಲ್ಪ್ಯ ಎಂದು ಪ್ರಸಿದ್ಧಿಯನ್ನು ನಮ್ಮ ವಂಶ ಏನಾದೀತು ಇದೇ ಯೋಚನೆಯಾಗಿದೆ ಎಂದನು ಬಿಡಿ ಇದಕ್ಕೆ ಏಕೆ ಇಷ್ಟು ಯೋಚನೆ ಮಿಥಿಲಾನಗರದಲ್ಲೇ ಇದ್ದೀರಿ ಇದ್ದೀರಿ ವಿದ್ಯೆಯಲ್ಲಿ ವಿದ್ಯೆ ಇರುವುದೆಲ್ಲ ಕುರುಪಾಂಚಾಲ ಕಾಶಿಯ ಪ್ರದೇಶಗಳಲ್ಲಾದರೆ ಆ ವಿದ್ಯೆಗೆ ಗೌರವವಿರುವುದು ನಮ್ಮ ಜನಕ ಮಹಾರಾಜರಲ್ಲಿ ಯಥಾ ರಾಜ ತಥಾ ಪ್ರಜಾ ನಿಮ್ಮ ಕರ್ಮವಿದ್ಯೆಯಲ್ಲಿ ಪಡೆದ ಹೆಸರನ್ನು ನಿಮ್ಮ ಮಗನು ಬ್ರಹ್ಮವಿದ್ಯೆಯಲ್ಲಿ ಪಡೆದರೆ ನಿಮಗೆ ಇಷ್ಟ ಸಿದ್ದಾನೆ ಹಾಗೆಂದು ನನ್ನ ಜ್ಞಾನವೆಲ್ಲ ಮಣ್ಣುಪಾಲಾಗಬೇಕೆ ನಾನು ಸಂಪಾದಿಸುವುದೆಲ್ಲ ವ್ಯರ್ಥವಾಗಬೇಕೇ ಅದೆಲ್ಲ ಬಂದು ಬ್ರಹ್ಮವಾದಿಗಳು ಎಲ್ಲ ವಿದ್ಯೆಗಳಲ್ಲೂ ವಿದ್ಯೆಗಳಿಗೂ ಮೌಲ್ಯ ಸ್ಥಾನ ನಮ್ಮ ಬ್ರಹ್ಮವಿದ್ಯೆ ಎಂದಲ್ಲವೇ ಹೇಳಿಕೊಳ್ಳುವುದು ಹೇಳಿಕೊಳ್ಳುವುದು ಅದರಲ್ಲಿ ಬಂತು ಬ್ರಹ್ಮವಾದಿಗಳು ಎಲ್ಲಾ ವಿದ್ಯೆಗಳಿಗೂ ಮೌಳಿ ನಮ್ಮ ಬ್ರಹ್ಮವಿದ್ಯ ಎಂದಲ್ಲವೇ ಎಂದು ಹೇಳಿಕೊಳ್ಳುವುದು ಒಂದು ವೇಳೆ ನಿಮ್ಮ ಮಗನು ಕರ್ಮವಿದ್ಯೆಯನ್ನು ಬಿಟ್ಟಿರೋ ಎನ್ನುತ್ತೀರಿ ಉಪನಯನದ ವೇಳೆಯಲ್ಲಿ ಮಹಾ ವೇಳೆಯಲ್ಲಿ ಮಹಾಯಜ್ಞಗಳನ್ನೆಲ್ಲ ಮಾಡುವ ಅವನಿಂದ ಪ್ರಮಾಣ ಮಾಡಿಸಿ ಮಾಡುವೆನೆಂದು ಅವನಿಂದ ಪ್ರಮಾಣ ಮಾಡಿಸಿ ಅವೆಲ್ಲ ಮುಗಿಯುವ ವೇಳೆಗೆ ಏನೇನಾಗುತ್ತದೆಯೋ ನೋಡೋಣ ದೇವರಾಥನಿಗೆ ಅದು ಸರಿಯನ್ನಿಸಿತು ಹಾಗೆ ಮಾಡಬೇಕು ಬೇರೆ ದಾರಿ ಇಲ್ಲ ಎಂದು ಬಾಯಿಯಲ್ಲಿ ಹೇಳಿಯೋ ಬಿಟ್ಟನು ಆಚಾರ್ಯ ಯಾವುದೋ ಜೀವ ಪ್ರವೇಶವಾಗಿದೆ ಇನ್ನೇನು ಎಂದು ಸೀಮಂತವನ್ನು ಬಿಡಬೇಡಿ ಸೀಮಂತವನ್ನು ಮಾಡಿ ಗರ್ಭಿಣಿಯ ಬೈತಳೆಯನ್ನು ತೆಗೆದು ವೀಣಾನಾದ ಪೂರ್ವಕವಾಗಿ ಮಂತ್ರವನ್ನು ಉಚ್ಚರಿಸಿದರೆ ಆ ನಾದವು ತರಂಗ ತರಂಗವಾಗಿ ಗರ್ಭಿಣಿಯ ಗರ್ಭವನ್ನು ಹಕ್ಕು ಅಲ್ಲಿರುವ ಪಿಂಡದಲ್ಲಿ ಚೇತನವು ಬಂದು ವೈದಿಕವಾಗುವುದು ಆ ಪಿಂಡವು ಮಗುವಾಗಿ ಈಚೆಗೆ ಬಂದಾಗ ಆ ಮಗುವಿನ ಬುದ್ಧಿಯೇ ವೈದಿಕ ಮಾರ್ಗದಲ್ಲಿ ಓಡುವುದು ನೀವೇನು ಯೋಚನೆ ಮಾಡಬೇಡಿ ಆಚಾರ್ಯನಿಗೆ ತಾನು ಹಿಂದಿನ ರಾತ್ರಿ ಕಂಡ ಮರೆತಿಲ್ಲ ಆದರೂ ಶಾಸ್ತ್ರಸಮ್ಮತವಾಗಿ ನುಡಿಯುತ್ತಿರುವ ರಾಜಪುರೋಹಿತನ ಮಾತನ್ನು ತಿರಸ್ಕರಿಸಲಾರದೆ ನಿಜ ನಿಜ ಹಾಗೆ ಆಗಬೇಕು ಸಂಸ್ಕಾರವನ್ನು ಬಿಟ್ಟವರುಂಟೇ ಮಾಡಿಯೇ ತೀರಬೇಕು ಎಂದನು ಇನ್ನು ಅಷ್ಟು ಹೊತ್ತು ಮಾರ್ಗವನ್ನು ಹೊರಟೇ ಹೊರೆಯುತ್ತಿದ್ದು ಹೋದನು